ವೆಂಕಟಪ ತಯ್ಯಂಗಾರ್ಯರು ಬಹುಶಃ ಮಾರ್ಗಶಿರವಾಸ ಬೆಳಿಗ್ಗೆ ಏಳು ಗಂಟೆ ಇರಬಹುದು ಗಾಳಿ ತಂಪಾಗಿ ತಣುವಾಗದೆ ಮಂದವಾಗಿ ಬೀಸುತ್ತಿದೆ ಗಿಡಮರಗಳು ಹೊಸ ಹೊಸದೆಂಬಂತೆ ಕಾಣುತ್ತಿವೆ ಪ್ರಯಾಣಿಕರಿಗೆ ಹಿತಕರವಾದ ಕಾಲ ಅಂದು ಮಾಲೂರು ತಾಲೂಕು ನರಸಾಪುರದ ಬಳಿಯ ರಸ್ತೆಯಲ್ಲಿ ವೆಂಕಟಪ ತಯಂಗಾರಿಯರು ಜೋಡೆತ್ತಿನ ಗಾಡಿಯಲ್ಲಿ ಪ್ರಯಾಣ ಮಾಡುತ್ತಿದ್ದರು ಆ ಕಾಲದಲ್ಲಿ ಸರ್ಕಾರಿ ಅಧಿಕಾರಿಗಳು ಪ್ರಯಾಣ ಮಾಡುತ್ತಿದ್ದುದು ಎತ್ತಿನ ಗಾಡಿಯಲ್ಲಿ ಮೋಟಾರ್ ಬಂದಿರಲಿಲ್ಲ ಬಸಿಕಲ್ಲೂ ಇರಲಿಲ್ಲ ರೈಲಿಲ್ಲದ ಗ್ರಾಮಗಳಿಗೆ ಹೋಗಬೇಕಾದವರು ಮೇಲ್ದರ್ಜೆಯ ಹುದ್ದೆದಾರರಾದರೆ ಕುದುರೆ ಗಾಡಿಗಳಲ್ಲಿ ಹೋಗುತ್ತಿದ್ದರು ದಿವಾನರು ಕೌನ್ಸಿಲರ್ಗಳು ಇಂತಹವರು ಎರಡನೇ ದರ್ಜೆಯವರು ಡಿಪಾರ್ಟ್ಮೆಂಟ್ಗಳ ಮುಖ್ಯಸ್ಥರರು ಡೆಪ್ಯೂಟಿ ಕಮಿಷನರು ಮೊದಲಾದವರು ಪೆಟ್ಟಿಗೆ ಗಾಡಿಯಲ್ಲಿ ಹೋಗುವರು ಮೂರನೆಯ ದರ್ಜೆಯವರು ಸ್ಕೂಲ್ ಇನ್ಸ್ಪೆಕ್ಟರ್ಗಳು ಮೊದಲಾದವರು ವೆಂಕಟಪ ತಯ್ಯಂಗಾರಿಯರು ಸ್ಕೂಲ್ ಇನ್ಸ್ಪೆಕ್ಟರ್ ಎರಡನೇ ಎರಡೆತ್ತಿನ ಗಾಡಿಯಲ್ಲಿ ಇವರ ಪ್ರಯಾಣ ನರಸಾಪುರದ ಮುಂದೆ ಯಾರೋ ಒಬ್ಬಾತ ರಸ್ತೆ ಮಾವಿನ ಮರದಿಂದ ಎಲೆ ಬಿಡಿಸಿಕೊಳ್ಳುತ್ತಿದ್ದ ಸುಮಾರು ಮೂವತ್ತು ವರ್ಷ ವಯಸ್ಸು ನಲಗೆ ಲಪಕ್ಕೆ ಸುತ್ತಿದ್ದ ಮೈ ಮೇಲೆ ಬನ್ನಿನು ಈತನು ವೆಂಕಟಪ್ಪ ಬಂದ ಕೂಡಲೇ ಅವರಿಗೆ ಆತನ ವಿಷಯದಲ್ಲಿ ಏನೋ ಕೊಂಚ ಕುತೂಹಲ ಅವರು ಗಾಡಿಯಲ್ಲಿ ಕುಳಿತೇ ಆತನನ್ನು ಕರೆದು ಕೇಳಿದರು ಯಾರಪ್ಪ ನೀವು ಈ ಊರಿನವರೇ ವ್ಯಕ್ತಿ ಹೌದು ನರಸಾಪುರದ ಹತ್ತಿರ ಒಂದು ಹಳ್ಳಿ ನವಸ್ಥಳ ನೀವು ಯಾವ ಜನ ಬ್ರಾಹ್ಮಣ ಸ್ವಾಮಿ ನಾನು ಶಾನುಭೋಗರು ವಿದ್ಯೆಯನ್ನು ಕಲಿತಿದ್ದೀರಿ ನನಗೇನು ವಿದ್ವತ್ತಿಲ್ಲ ಸ್ವಾಮಿ ನೀವು ಶಾನುಭೋಗಿಕೆ ಲೆಕ್ಕಗಳನ್ನು ಬರೆಯಬೇಕಲ್ಲ ಅಷ್ಟು ಸ್ವಾಮಿ ಅದೇನು ವಿದ್ಯೆ ಅಮರ ಒಂದು ಕಾಂಡ ಬಾಗ್ಯ ಸ್ವಾಮಿ ನಿಮ್ಮ ಊರಿನಲ್ಲಿ ಸ್ಕೂಲು ಇದೆಯೇ ಪಾಠಶಾಲೆ ವ್ಯಕ್ತಿ ಇಲ್ಲ ಸ್ವಾಮಿ ಈ ಸುತ್ತಮುತ್ತೂರ ಇಲ್ಲ ನೀವು ಯಾಕೆ ಒಂದು ಸ್ಕೂಲ್ ಮಾಡುವುದಿಲ್ಲ ನನಗೆ ಅಷ್ಟು ಶಕ್ತಿಯಲ್ಲಿದೆ ಸ್ವಾಮಿ ಅದಕ್ಕೆ ಏನು ಶಕ್ತಿ ಬೇಕು ನೀವು ಹೇಳಿಕೊಡಬೇಕಾದದ್ದು ಅಕ್ಷರ ಲೆಕ್ಕ ಇದಕ್ಕೆ ಬೇಕಾದಷ್ಟು ವಿದ್ಯೆ ನಿಮ್ಮಲ್ಲಿದೆ ಹತ್ತು ಜನ ಹುಡುಗರನ್ನು ಸೇರಿಸಿಕೊಂಡು ಶಾಲೆ ಪ್ರಾರಂಭ ಮಾಡಿ ಸರ್ಕಾರದಿಂದ ನಿಮಗೆ ತಿಂಗಳಿಗೆ ಮೂರು ರೂಪಾಯಿ ಕೊಡುವಂತೆ ನಾನು ಏರ್ಪಾಡು ಮಾಡುತ್ತೇನೆ ವಿದ್ಯಾ ಉಗಮ ಈ ರೀತಿ ಪ್ರಾರಂಭವಾದವು ನಮ್ಮ ದೇಶದ ಹಳಿಯ ಹಳಿಯ ಸ್ಕೂಲುಗಳು ಹೀಗೆ ಎಂಬತ್ತು ತೊಂಬತ್ತು ವರ್ಷಗಳ ಕೆಳಗೆ ದೊಡ್ಡ ದೊಡ್ಡ ತಾಲೂಕು ಸ್ಥಳಗಳಲ್ಲಿಯೂ ಊರುಗಳಲ್ಲಿಯೂ ಸ್ಕೂಲುಗಳನ್ನು ತೆರೆದದ್ದು ಸರ್ಕಾರದ ಪ್ರಯತ್ನದಿಂದ ಹಳ್ಳಿಗಳಲ್ಲಿ ಸ್ಕೂಲುಗಳಾದದ್ದು ವಿದ್ಯಾ ಇಲಾಖೆಯ ಮಧ್ಯಮ ದರ್ಜೆಯ ಅಧಿಕಾರಿಗಳ ನೈಜವಾದ ಉತ್ಸಾಹದಿಂದ ಮೈಸೂರು ಸಂಸ್ಥಾನದಲ್ಲಿ ವಿದ್ಯಾಪ್ರಚಾರದ ಏರ್ಪಾಟಿಗೆ ತಳಪಾಯ ಕಟ್ಟಿಸಿದ ಮಹಾನುಭಾವರಲ್ಲಿ ವೆಂಕಟಪ ತಯ್ಯಂಗಾರ್ಯರು ಒಬ್ಬ ಮುಖ್ಯರು ಅವರು ಸ್ವಂತ ಆಸಕ್ತಿಯಿಂದ ತಕ್ಕ ಜನರನ್ನು ಪ್ರೋತ್ಸಾಹಿಸಿ ಅವರ ಮೂಲಕ ಏರ್ಪಡಿಸಲಾದ ಸ್ಕೂಲುಗಳು ನೂರಾರೆಂದು ಹೇಳಿದರೆ ಅತಿಶಯೋಕ್ತಿಯಲ್ಲ ವೆಂಕಟಪತಯ್ಯಂಗಾರ್ಯರು ಪ್ರಾತಸ್ಮರಣೀಯರು ಧರ್ಮಿಷ್ಠರು ಜನಾನುರಾಗಿ ಸ್ನೇಹಶೀಲರು ಎಲ್ಲ ದೃಷ್ಟಿಗಳಿಂದಲೂ ಮಾನ್ಯರಾಗಿದ್ದವರು ಉಪಕಾರಶೀಲತೆ ವೆಂಕಟ ಪತಯಂಗಾರಿಯರಿಗೆ ಸಂಸ್ಕೃತ ವಿದ್ಯೆಯ ವಿಷಯದಲ್ಲಿ ಶ್ರದ್ಧೆ ತೀವ್ರವಾಗಿತ್ತು ವಿದ್ವಾನ್ ಚಪ್ಪಲಿ ವಿಶ್ವೇಶ್ವರಯ್ಯ ವಿಶ್ವೇಶ್ವರಶಾಸ್ತ್ರಿಗಳವರಿಗೆ ಮೊದಮೊದಲು ಆಶ್ರಯ ಕೊಟ್ಟು ಸಹಾಯ ಮಾಡಿದವರಲ್ಲಿ ವೆಂಕಟ ವಿಎನ್ ನರಸಿಂಹಯಂಗಾರ್ಯರು ಮುಖ್ಯರು ಆ ಪ್ರಯತ್ನದಿಂದ ಹುಟ್ಟಿ ಬೆಳೆದ ಈಗಿನ ಸರಕಾರಿ ಸಂಸ್ಥೆ ಬೆಂಗಳೂರಿನ ಚಾಮರಾಜೇಂದ್ರ ಸಂಸ್ಕೃತ ಪಾಠಶಾಲೆ ಅನೇಕ ಬ್ರಾಹ್ಮಣ ಪ್ರಂಗಡಗಳಲ್ಲಿ ವೆಂಕಟ ಪತಯ್ಯಂಗಾರ್ಯರನ್ನು ಸಾಕ್ಷಾತ್ ವೆಂಕಟಾಚಲಪತಿ ಎಂದು ಸ್ಮರಿಸಿಕೊಂಡು ದೀಪ ಹಚ್ಚುವ ಕುಟುಂಬಗಳು ಇಂದಿಗೂ ಇವೆ ಆ ಕುಟುಂಬಗಳಿಗೆ ಆತನೇ ಅನ್ನದಾತ ಎಂದರೆ ಆ ಕುಟುಂಬ ನಿರ್ಗತಿಕವಾಗಿದ್ದಾಗ ಸರಕಾರದ ಚಾಕರಿ ಸ್ಕೂಲು ಮೇಷ್ಟರ ಉದ್ಯೋಗ ಮಾಡಿಸಿಕೊಟ್ಟು ಪೋಷಿಸಿದವರು ವೆಂಕಟ ಪತಯ್ಯಂಗಾರ್ಯರ ಉಪಕಾರೀಲತೆ ಅವರು ಸರ್ಕಿಟು ಹೋದ ಅವರಿಗೆ ಆಧರಣೆ ಹೆಚ್ಚಾಗಿ ದೊರೆಯುತ್ತಿತ್ತು ಮನೆ ಮನೆಗೂ ಅವರನ್ನು ಕರೆಯುವರು ಕೆಲವು ಮನೆಗಳಲ್ಲಿ ಅಭ್ಯಂಜನ ಕೆಲವು ಮನೆಗಳಲ್ಲಿ ನಿಂಬೆ ಚಿತ್ರಾನ್ನ ಕೀರು ಆಂಬೊಡೆ ಮೊದಲಾದ ಔತಣ ಕೆಲವು ಮನೆಗಳಲ್ಲಿ ಫಲಾಹಾರ ಪೂಜೆ ಹೀಗೆ ಜನದ ಕೃತಜ್ಞತೆ ಪ್ರದರ್ಶನವಾಗುತ್ತಿತ್ತು ಆದರೆ ವೆಂಕಟ ಪತಾರ್ಯರು ಮರ್ಯಾದೆಗೆ ವಿರೋಧವಿಲ್ಲದಂತೆ ಹೇಗೆ ತಪ್ಪಿಸಿಕೊಳ್ಳಬಹುದು ಹಾಗೆ ಈ ಊಟ ಅತಿರೇಕವನ್ನು ತಪ್ಪಿಸಿಕೊಳ್ಳುತ್ತಿದ್ದರು ಅವರ ಭೋಜನ ಸಾಮಗ್ರಿಯು ಅಡಿಗೆಯಾದನು ಗಾಡಿಯಲ್ಲೇ ಇರುತ್ತಿದ್ದವು ವೆಂಕಟ ಸ್ವಭಾವದಿಂದಲೇ ಸರಸಿಗಳು ಸುಲಭರು ಆಗಿದ್ದರಿಂದ ಯಾರಿಗೂ ಮುಖಭಂಗವಾಗುತ್ತಿರಲಿಲ್ಲ ಅವರು ಯಾರಲ್ಲಿಯೂ ದರ್ಪ ದುರಹಂಕಾರ ತೋರಿದವರಲ್ಲ ನಿರ್ಣಾಯಕ ಒಂದು ಸ್ವಂತ ವಿಷಯ ಹೇಳುತ್ತೇನೆ ವಾಚಗರು ಕ್ಷಮಿಸಬೇಕು ನಾನು ಸಾರ್ವಜನಿಕ ಕ್ಷೇತ್ರದಲ್ಲಿ ಅಷ್ಟಿಷ್ಟು ಹೆಣಗಾಡಿದ್ದೇನಷ್ಟೇ ಇದಕ್ಕೆ ಕಾರಣಕರ್ತರಾದವರು ವೆಂಕಟ ಪತಯಂಗಾರ್ಯರು ಸಾವಿರದ ಒಂಬೈನೂರ ಎಂಟರ ಸುಮಾರಿನಲ್ಲಿ ನಾನು ಸರ್ಕಾರದ ಚಾಕರಿ ಸೇರಬೇಕೆಂದು ನನ್ನ ತಂದೆ ಹಠ ಮಾಡುತ್ತಿದ್ದರು ನಾನು ಒಲ್ಲೆನೊಂದು ಹಠ ತೊಟ್ಟಿದೆ ನನ್ನ ತಂದೆ ನಮ್ಮ ಮನೆತನಕ್ಕೆ ಬೇಕಾದ ಐದಾರು ಸ್ನೇಹಿತರಿಂದ ಹೇಳಿಸಿ ನೋಡಿದರು ನಾನು ಒಪ್ಪಲಿಲ್ಲ ಕಡೆಗೆ ನಮ್ಮ ಸಂಸಾರಕ್ಕೆ ತುಂಬಾ ಆಪ್ತರಾಗಿದ್ದ ಐದಾರು ಮಂದಿಯನ್ನು ಜೊತೆ ಮಾಡಿಕೊಂಡು ಬೆಂಗಳೂರಿಗೆ ಬಂದು ನನ್ನ ಮೇಲೆ ಒತ್ತಾಯ ಹೇರಿದರು ನನ್ನ ಹಠವನ್ನು ಕಂಡ ಒಬ್ಬಾತ ಕಡೆಗೆ ನನ್ನ ತಂದೆಗೆ ಹೇಳಿದರು ನಾವು ಒಂದು ಕೆಲಸ ಮಾಡೋಣ ವೆಂಕಟಪ್ಪ ತಯಾರ್ಯರವರಲ್ಲಿ ಈ ತಕರಾರನ್ನೆಲ್ಲ ಹೇಳೋಣ ಅವರು ತೀರ್ಮಾನ ಮಾಡಿದಂತೆ ನಾವೆಲ್ಲ ಒಪ್ಪಿಕೊಳ್ಳೋಣ ನನ್ನ ಕಡೆ ತಿರುಗಿ ಏನಪ್ಪಾ ಆಗಬಹುದಷ್ಟೇ ನಾನು ಏನು ಹೇಳುವುದಕ್ಕೂ ತೋರದೆ ನಿಂತೆ ಹಾಗೆ ನಾನು ವೆಂಕಟ ಪತಾರ್ಯರನ್ನು ದೂರದಿಂದ ಕೂಡ ಕಂಡಿರಲಿಲ್ಲ ಅವರ ಹೆಸರನ್ನು ಕೇಳಿದ್ದೆ ಅಷ್ಟೇ ಅವರು ಏನಾದರೂ ಹೇಳಲಿ ನನ್ನ ತೀರ್ಮಾನ ನನ್ನದು ಎಂದು ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಂಡಿದ್ದೆ ಸ್ವಾವಲಂಬನೆ ಆಗ ವೆಂಕಟ ಚಾಮರಾಜ ಪ್ರೀತಿಯ ಐದನೇ ವಿಜಯಲ್ಲಿ ನಮ್ಮ ಮನೆಯಲ್ಲಿದ್ದರು ನನ್ನ ತಂದೆಯೂ ಅವರ ನಿಯೋಗ ಗೋಷ್ಠಿಯು ಕಂಡು ತಮ್ಮ ಅಹವಾಲನ್ನು ಹೇಳಿಕೊಂಡರು ಅಯ್ಯಂಗಾರ್ಯರು ಸಾವಧಾನವಾಗಿ ಕೇಳಿದರಂತೆ ಕಡೆಗೆ ಅವರು ಕೊಟ್ಟ ತೀರ್ಮಾನವನ್ನು ನನ್ನ ತಂದೆ ಹೇಳಿದಂತೆ ಹೇಳುತ್ತೇನೆ ವೆಂಕಟರಮಣ ನಿನಗೇಕೋ ಈ ಚಿಂತೆ ತನ್ನ ಜೀವನ ತಾನು ಸಂಪಾದಿಸಿಕೊಳ್ಳುತ್ತೇನೆಂದು ಅವನು ಹೇಳುತ್ತಿದ್ದಾನೆ ಹಾಗೆ ಮಾಡಲಿ ಬಿಡು ಅದರಲ್ಲೇನೋ ತಪ್ಪು ಅವನು ಕಷ್ಟಕ್ಕೆ ಸಿಕ್ಕಿಕೊಂಡರೆ ಆಗ ನೀನು ಸಹಾಯಕ್ಕೆ ಬರೆಯಂತೆ ನನ್ನ ದಾರಿ ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳುವ ಜನರೇ ಅಪರೂಪ ನಿನ್ನ ಮಗ ಹಾಗೆ ಹೇಳಿದರೆ ನೀನು ಸಂತೋಷ ಅವನಿಗೆ ಒಂದು ಚಾನ್ಸ್ ಕೊಡು ನನ್ನ ತಂದೆಗೆ ವೆಂಕಟಪಥಿಂಗಾರ್ಯರ ಮಾತಿನ ಮೇಲೆ ಯಾರ ಮಾತೂ ಲೆಕ್ಕಕ್ಕೆ ಬರುತ್ತಿರಲಿಲ್ಲ ವೆಂಕಟಪ್ಪ ತಯಂಗಾರ್ಯರು ಕೋಲಾರದಲ್ಲಿದ್ದಾಗ ಅವರಿಗೂ ನನ್ನ ಅಜ್ಜ ಶೇಷಗಿರಿಯಪ್ಪನವರಿಗೂ ತುಂಬಾ ಸ್ನೇಹ ಬೆಳೆದಿತ್ತು ಈ ಕಾರಣದಿಂದ ಅವರು ನನ್ನ ತಂದೆಯನ್ನು ಏಕವಚನದಿಂದ ಸಂಬೋಧಿಸಿ ಸಲಿಗೆಯಿಂದ ಮಾತನಾಡುತ್ತಿದ್ದರು ಅಂದು ಅವರು ನನ್ನನ್ನು ಕುರಿತು ಹೇಳಿದ ಮತ್ತು ನನ್ನ ತಂದೆಗೆ ಸಮತವಾಯಿತು ಹೀಗೆ ನಾನು ಮಾಡಿದ್ದುಣ್ಣೋ ಮಹಾರಾಯ ಆಗಿದ್ದೇನೆ